ವೈದಿಕರ ಸಹೃದಯತೆ ಕುಣಿಗಲ ರಾಮಶಾಸ್ತ್ರಿಗಳು ಒಮ್ಮೆ ರಾಮೇಶ್ವರಕ್ಕೆ ಯಾತ್ರೆ ಹೊರಟರು ಆ ಯಾತ್ರೆಗೆ ತಕ್ಕ ಸೌಕರ್ಯಗಳನ್ನೆಲ್ಲ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರವರು ಒದಗಿಸಿಕೊಟ್ಟಿದ್ದರು ಪಾಚಕ ಪರಿಚಾರಕ ವರ್ಗ ಒಂದು ಮೇನ ಅದನ್ನು ಹೊರುವ ಬೋಯಿಗಳು ಈ ಪರಿವಾರವೆಲ್ಲ ಇತ್ತು ಮತ್ತು ಶಾಸ್ತ್ರಿಗಳವರು ಮಾರ್ಗವಶಾತ್ ತಲುಪಿ ತಂಗಬೇಕಾದ ಸ್ಥಳಗಳ ಅಧಿಕಾರಿಗಳಿಗೆ ರಹದಾರಿಯು ಸಾಮಾನು ಸರಂಜಾಮು ಸರ ಬರಾಜಿಗಾಗಿ ಹುಕ್ಕೂಂ ನಾಮೆಗಳು ಹೊರಟಿದ್ದವು ಹೀಗೆ ಗೊತ್ತಾದ ಸಿಬ್ಬಂದಿಯೊಡನೆಯೂ ಆಪ್ತ ಶಿಷ್ಯರೊಡನೆಯೂ ಶಾಸ್ತ್ರಿಗಳ ಪ್ರಯಾಣ ಸಾಗಿತ್ತು ರಾಜುಶಾಸ್ತ್ರಿಗಳು ಅವರ ಮಾರ್ಗದಲ್ಲಿ ಮಯೂರ ಮಾಯಾವರಂ ಎಂಬ ದೊಡ್ಡ ಅದು ತಮಿಳುನಾಡಿನಲ್ಲಿ ಪ್ರಸಿದ್ಧವಾದದ್ದು ಅಲ್ಲಿ ಮಹಾಮಹೋಪಾಧ್ಯಾಯ ಮನ್ನಾರಗುಡಿ ರಾಜುಶಾಸ್ತ್ರಿಗಳೆಂಬುವರು ಪ್ರಸಿದ್ಧರಾಗಿದ್ದರು ಅವರು ವೃದ್ಧರು ಕುಲಪತಿ ಎನ್ನಿಸಿಕೊಂಡಿದ್ದರು. ಕುಲಪತಿ ಎಂದರೆ ನೂರು ಮಂದಿ ವಿದ್ಯಾರ್ಥಿಗಳನ್ನು ತಮ್ಮ ಆಶ್ರಯದಲ್ಲಿರಿಸಿಕೊಂಡು ಅವರಿಗೆ ಅನ್ನವಸ್ತ್ರಗಳನ್ನು ಕೊಟ್ಟು ವಿದ್ಯಾದಾನ ಮಾಡುವ ವಿದ್ವಾಂಸರು ಅಂಥವರು ರಾಜಶಾಸ್ತ್ರಿಗಳು ಅವರು ಮಹಾಪ್ರಸಿದ್ಧರಾದ ಅಪ್ಪಯ್ಯ ದೀಕ್ಷಿತರ ವಂಶಸ್ಥರು ಕುಣಿಗಾಲರಾಮ ಶಾಸ್ತ್ರಿಗಳು ಮಾಯಾವರದ ಸಮೀಪದಲ್ಲಿ ಹೋಗುತ್ತಿದ್ದಾಗ ಈ ರಾಜಶಾಸ್ತ್ರಿಗಳು ಆ ಯಾತ್ರಿಗ ಸಮೂಹದಲ್ಲಿ ಸೇರಿಕೊಂಡರು ಆದರೆ ತಾವು ಯಾರೆಂಬುದನ್ನು ತಿಳಿಯಪಡಿಸಲಿಲ್ಲ ಮೇನಾದಲ್ಲಿ ರಾಮಶಾಸ್ತ್ರಿಗಳು ಪ್ರಯಾಣ ಮಾಡುತ್ತಿದ್ದರು ಆ ಮೇನಿಯ ಪಕ್ಕದಲ್ಲಿ ರಾಜಶಾಸ್ತ್ರಿಗಳು ಕೈಕಟ್ಟಿಕೊಂಡು ಕಾಲನಡಿಗೆಯಿಂದ ನಡೆದು ಬರುತ್ತಿದ್ದರು ಭೋಜನ ರಾಜಶಾಸ್ತ್ರಿಗಳು ರಾಮಶಾಸ್ತ್ರಿಗಳ ಬಿಡಾರವನ್ನು ಬೇಡಲಿಲ್ಲ ಎಲ್ಲಿಯೋ ಭೋಜನ ಮಾಡಿಕೊಂಡು ಪ್ರಯಾಣದ ವೇಳೆಗೆ ಸಿದ್ಧರಾಗಿ ಬಂದು ಮಾತುಕತೆ ಇಲ್ಲದೆ ಮೌನದಿಂದ ಮೇನಾದ ಪಕ್ಕದಲ್ಲಿರುತ್ತಿದ್ದರು ಶಿಷ್ಯರ ಕೌತುಕ ಇದನ್ನು ರಾಜಶಾಸ್ತ್ರಿಗಳ ಶಿಷ್ಯರು ಕಂಡರು ಹೀಗೆ ಎರಡು ಮೂರು ದಿನ ಕಳೆದ ಮೇಲೆ ಶಿಷ್ಯರಿಗೆ ಅಸಮಾಧಾನವಾಯಿತು ರೋಷವು ಬಂದಿತು ನಮ್ಮ ಗುರುಗಳು ಮಹಾಮಹೋಪಾಧ್ಯಾಯರು ಸಕಲ ಶಾಸ್ತ್ರ ಪಾರಂಗತರು ಕುಲಪತಿಗಳು ಇಂತ ಮಹನಿಯರು ಮೇನಾದ ಪಕ್ಕದಲ್ಲಿ ಅನಾಮಧೇಯರಂತೆ ನಡೆಯುತ್ತಿರುವುದೇ ಆ ಮೇನಾದಲ್ಲಿ ಕುಳಿತ ಮನುಷ್ಯ ಎಂತ ಉದ್ದತನಾಗಿರಬೇಕು ರಾಜುಶಾಸ್ತ್ರಿಗಳು ವೃದ್ಧರು ಆತ ವೃದ್ಧನಲ್ಲ ವೃದ್ಧರಾದವರನ್ನು ನಡೆಸಬಾರದು ಎಂಬುವಷ್ಟು ಮರ್ಯಾದೆ ಕೂಡ ಇಲ್ಲವಲ್ಲ ಆತನಿಗೆ ಆತ ಒಂದು ಮಾತನ್ನು ಕೂಡ ಆಡಿಸಲಿಲ್ಲವಲ್ಲ ಇಂಥ ದುರಹಂಕಾರಿಯನ್ನು ಅನುಸರಿಸಿಕೊಂಡು ನಮ್ಮ ಗುರುಗಳು ಸಂಚಾರ ಮಾಡುತ್ತಿದ್ದಾರಲ್ಲ ಇದು ನಮಗೆ ಅಪಮಾನ ನಾವು ಇದನ್ನು ಸಹಿಸತಕ್ಕದ್ದಲ್ಲ ಎಂಬಿ ರೀತಿಯಾಗಿ ಶಿಷ್ಯರು ರಾಜುಶಾಸ್ತ್ರಿಗಳಿಗೆ ಕೇಳಿಸುವಂತೆ ರೆಗಿ ಕೂಗಾಡಿದರು ರಾಜುಶಾಸ್ತ್ರಿಗಳಾದರೂ ಕೊಂಚನಕ್ಕೂ ಶಿಷ್ಯರಿಗೆ ಹೇಳಿದರು ಹೀಗೆ ಜ್ಞಾನ ಪಿಪಾಸೆ ಅಯ್ಯ ಮೇನದಲ್ಲಿರುವತ ಮಹಾವಿದ್ವಾಂಸ ನಾನು ಆತನಲ್ಲಿ ವಿದ್ಯೆ ಕಲಿಯುವುದಕ್ಕಾಗಿ ಬಂದಿದ್ದೇನೆ ಈ ಸಂಗತಿ ಆತನಿಗೆ ಇನ್ನೂ ತಿಳಿಯದು ದಾರಿಯಲ್ಲಿ ಮೇನ ಹೊತ್ತಿರು ಹೋಗುತ್ತಿರುವಾಗ ದಾರಿ ಹೋಕರು ನಾಲ್ಕಾರು ಮಂದಿ ಅದು ಏನೋ ವಿಶೇಷವೆಂದು ಭಾವಿಸಿ ಮೇನಾ ಜೊತೆಯಲ್ಲಿ ಹತ್ತು ಹೆಜ್ಜೆ ಹಾಕುವುದು ಉಂಟಷ್ಟೆ ಹೀಗೆ ಏನೋ ಒಂದು ಅರ್ಥವಿಲ್ಲದ ಕುತುಕದಿಂದ ದಾರಿ ತುಳಿಯುವ ಸಂಗಡಿಗರಲ್ಲಿ ಇವನು ಒಬ್ಬನಿರಬಹುದು ಎಂದು ಶ್ರಾಮಶಾಸ್ತ್ರಿಗಳು ಭಾವಿಸುವುದು ಸಹಜ ಈಗ ಆತನನ್ನು ನೋಡಿರುವುದು ಎರಡು ದಿನ ಮಾತ್ರ ಇನ್ನೊಂದೆರಡು ದಿನ ತಾಳ್ಮೆಯಿಂದಿರಿ ನಿಮಗೆ ತಿಳಿಯುತ್ತದೆ ಆತನ ಯೋಗ್ಯತೆ ಆತ ನಡಿಯ ನವದ್ವೀಪ ಪ್ರಾಂತಕ್ಕೆ ಹೋಗಿ ನವೀನ ನ್ಯಾಯ ಪ್ರಕ್ರಿಯ ಪ್ರಕ್ರಿಯೆಯನ್ನು ವ್ಯಾಸಂಗ ಮಾಡಿ ಬಂದಿದ್ದಾರೆ ನವೀನ ನ್ಯಾಯ ಪ್ರಕ್ರಿ ಪ್ರಕ್ರಿಯೆ ನನಗೆ ತಿಳಿದದ್ದಲ್ಲ ನಾನು ಪ್ರಾಚೀನ ನ್ಯಾಯದವನು ನವೀನ ನ್ಯಾಯಶಾಸ್ತ್ರವನ್ನು ಕಲಿಯುವುದಕ್ಕಾಗಿ ಬಂಗಾಳ ದೇಶಕ್ಕೆ ಹೋಗಲು ಈಗ ನನಗೆ ತಕ್ಕ ವಯಸ್ಸಲ್ಲ ನಾನು ಏನಿದ್ದರೂ ಇಲ್ಲಿಗೆ ಅಲ್ಲಿಂದ ಬಂದ ವಿದ್ವಾಂಸರನ್ನ ಆಶ್ರಯಿಸಿಯೇ ಶಾಸ್ತ್ರಜ್ಞಾನ ಸಂಪಾದಿಸಬೇಕಾಗಿದೆ ಈ ಲಾಭಕ್ಕಾಗಿ ನಾನು ರಾಮಶಾಸ್ತ್ರಿಗಳವರನ್ನು ಅನುಸರಿಸುತ್ತಿದ್ದೇನೆ ಇದರಲ್ಲಿ ಅಪಮಾನದ ಸಂಗತಿ ಕೊಂಚವೂ ಇಲ್ಲ ನೀವು ಕೊಂಚ ತಾಳ್ಮೆಯಿಂದಿದ್ದು ನೋಡಿ ಪರಿಚಯ ರಾಜುಶಾಸ್ತ್ರಿಗಳವರ ಶಿಷ್ಯರು ಈ ಉಪದೇಶವನ್ನು ತಾತ್ಕಾಲಿಕವಾಗಿ ಗ್ರಹಿಸಿದರು ಇದಾದ ಆರನೆಯ ದಿನ ಅಥವಾ ಮೂರನೆಯ ದಿನ ರಾಜುಶಾಸ್ತ್ರಿಗಳವರು ಯಥಾ ಪ್ರಕಾರವಾಗಿ ರಾಮಶಾಸ್ತ್ರಿಗಳ ಮೇನಾಪಕದಲ್ಲಿ ನಡೆದು ಹೊರಟರು ಆಗ ದಾರಿಯಲ್ಲೊಂದು ಕಡೆ ರಾಮಶಾಸ್ತ್ರಿಗಳವರು ಮೇನಾವನ್ನು ನಿಲಿಸಿ ರಾಜಶಾಸ್ತ್ರಿಗಳನ್ನು ಕುರಿತು ಕೇಳಿದರು ತಾವು ಯಾರು ನಾನು ರಾಜಶಾಸ್ತ್ರಿ ಮನ್ನಾರ ತಮ್ಮಲ್ಲಿ ಶಾಸ್ತ್ರ ಭಿಕ್ಷೆ ಬೇಡಲು ಬಂದಿದ್ದೇನೆ ಈ ಮಾತನ್ನು ಕೇಳಿದೊಡನೆಯೇ ರಾಮಶಾಸ್ತ್ರಿಗಳು ಮೇನಾದಿಂದಿಳಿದು ರಾಜಶಾಸ್ತ್ರೀಗಳ ಪಾದಗಳನ್ನು ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಸಂಪ್ರದಾಯ ಕ್ರಮದಂತೆ ಪ್ರವರ ಹೇಳಿ ಅಹಂಭೋ ಅಭಿವಾದೆಯೇ ಎಂದರು ಉಳಿದದ್ದನ್ನು ವಾಚಕರು ಊಹಿಸಬಹುದು ಕುಶಲ ಪ್ರಶ್ನೆಗಳಾದ ಬಳಿಕ ಮತ್ತೆ ಪ್ರಯಾಣವನ್ನ ಆರಂಭಿಸುವಾಗ ರಾಮಶಾಸ್ತ್ರಿಗಳು ರಾಜಶಾಸ್ತ್ರಿಗಳವರನ್ನು ಮೊದಲು ಮೇನಾದಲ್ಲಿ ಕೊಡಬೇಕೆಂದು ಹೇಳಿದರು ರಾಜಶಾಸ್ತ್ರಿಗಳು ಹಾಗೆ ಬೇಡವೆಂದಾಗ ರಾಮಶಾಸ್ತ್ರಿಗಳು ತಾವು ಒಬ್ಬರೇ ಮೇನಾದಲ್ಲಿ ಇನ್ನೂ ಕೂಡತಕ್ಕವರಲ್ಲವೆಂದು ರಾಜಶಾಸ್ತ್ರಿಗಳು ಕೂಡದಿದ್ದರೆ ಮಿಕ್ಕ ಯಾತ್ರೆಯೆಲ್ಲ ಕಾಲುನಡಿಗೆಯಿಂದಲೇ ಆಗಬೇಕಾಗುತ್ತದೆಂದು ಖಂಡಿತವಾದ ಧ್ವನಿಯಲ್ಲಿ ಹೇಳಿದರು ಅದನ್ನು ರಾಜಶಾಸ್ತ್ರಿಗಳು ಮನ್ನಿಸಿದರು ವಿದ್ವಾಂಸರಿಬ್ಬರು ಮೇನಾದಲ್ಲಿ ಕುಳಿತು ಶಾಸ್ತ್ರವಾದಗಳನ್ನು ನಡೆಸುತ್ತಾ ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಕ್ಷೇತ್ರವಾಸ ಮಾಡಿ ಅನಂತರ ಹಾಗೆಯೇ ಮೇನಾದಲ್ಲಿ ಅಲ್ಲಿಂದ ಹಿಂತಿರುಗಿದರು ಬರುವಾಗ ರಾಮಶಾಸ್ತ್ರೀಗಳವರು ಮಾಯಾವರಕ್ಕೆ ಬಂದು ಅಲ್ಲಿ ರಾಜುಶಾಸ್ತ್ರೀಗಳ ಮನೆಯಲ್ಲಿ ಎರಡು ದಿನ ಅತಿಥಿಗಳಾಗಿದ್ದು ಸಂತೋಷಪಟ್ಟು ಬಳಿಕ ಮೈಸೂರಿಗೆ ಹಿಂದಿರುಗಿದರು ಇದು ಪೂರ್ವಕಾಲದ ವಿದ್ವಾಂಸರ ದಾರಿ ನನಗೆ ಈ ಸಂಗತಿಯನ್ನು ಹೇಳಿದವರು ರಾಯ್ ಆ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿಗಳವರು ವಿರೂಪಾಕ್ಷ ಶಾಸ್ತ್ರಿಗಳು ವೈದ್ಯನಾಥ ಶಾಸ್ತ್ರಿಗಳು ಸಾವಿರದ ಒಂಬೈನೂರ ಇಪ್ಪತ್ತೆರಡರ ಸುಮಾರಿನಲ್ಲಿ ಹನಗಲ್ ವಿರೂಪಾಕ ವಿರೂಪಾಕ್ಷ ಶಾಸ್ತ್ರಿಗಳವರು ಬೆಂಗಳೂರಿನ ಶಂಕರಮಠದ ಪಾಠಶಾಲೆಯಲ್ಲಿ ವಿದ್ವಾಂಸರಾಗಿದ್ದರು ಅದ್ವೈತ ವೇದಾಂತ ಅವರ ಪಾಠ ವಿಷಯ ಆಗ ಅವರೊಡನೆ ಸಹಾಧ್ಯಾಪಕರಾಗಿದ್ದವರು ಮೀಮಾಂಸಾಕಂಠೀರವ ವೈದ್ಯನಾಥ ಶಾಸ್ತ್ರಿಗಳವರು ಇವರ ಪಾಠ ವಿಷಯ ಪೂರ್ವ ಮೀಮಾಂಸ ಇಬ್ಬರಿಬ್ಬರೂ ದಿಗ್ಧಂತಿ ವರ್ಗಕ್ಕೆ ಸೇರತಕ್ಕವರು ಅವರವರ ಶಾಸ್ತ್ರಗಳಲ್ಲಿ ಮಹೋನ್ನತರಾಗಿದ್ದದ್ದು ಮಾತ್ರವಲ್ಲದೆ ತರ್ಕ ವ್ಯಾಕರಣ ಸಾಹಿತ್ಯಗಳಲ್ಲಿಯೂ ವೇದದಲ್ಲಿಯೂ ಇಬ್ಬರು ಪಾಂಡಿತ್ಯ ಸಂಪನ್ನರಾಗಿದ್ದವರು ಅವರನ್ನು ಹಿಮಾಲಯ ಪರ್ವತ ಶ್ರೇಣಿಯ ಕಾಂಚನಗಂಗಾ ಗೌರಿಶಂಕರ ಶಿಖರಗಳೆರಡನ್ನು ಗಣಿಸಬಹುದು ಇಬ್ಬರಿಗೂ ಪರಸ್ಪರ ಗಾಢವಾದ ಮೈತ್ರಿ ಪ್ರೀತಿ ಗೌರವಗಳು ವಿರೂಪಾಕ್ಷ ಶಾಸ್ತ್ರಿಗಳವರಲ್ಲಿ ಯಾವುದಾದರೊಂದು ಶಾಸ್ತ್ರ ಪ್ರಸಂಗ ಬಂದಾಗ ನಮ್ಮ ಮೀಮಾಂಸಾ ಕಂಠೀರವರನ್ನು ಕೇಳೋಣ ಎಂದು ಅವರಿಗೆ ಹೇಳಿ ಕಳುಹಿಸುವರು ವೈದ್ಯನಾಥ ಶಾಸ್ತ್ರಿಗಳವರಲ್ಲಿ ತರ್ಕವೆದ್ದಾಗ ನಮ್ಮ ತರ್ಕ ಪಂಚಾನನರನ್ನು ಕೇಳೋಣ ಎನ್ನುವರು ಈ ಮೈತ್ರಿಯನ್ನು ನೋಡುವುದೇ ಒಂದು ಸಂತೋಷ